ತ್ರಿವಿಧ ಜೀವರಾಶಿಗಳ ಎಲ್ಲ ವ್ಯಾಪಾರಗಳು ಕೂಡ ಪರಮಾತ್ಮನ ಲೇಷ ಸ್ವಾತಂತ್ರ್ಯ ದಾನ ಮಾಡೋದರಿಂದ ಸಾಧ್ಯ ಅನ್ನೋ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ ಗುಣ ದೋಷಗಳು ಸತ್ವ ಅಸತ್ವ ಜೀವರುಳು ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ ಗಮನ ಹರ್ಷ ಕ್ಲೇಷ ಸ್ವಪ್ನ ಸುಷುಪ್ತಿ ಜಾಗ್ರತೆ ಇಹವು ಚೇತನ ಕೇಂದ್ರ ಅತ್ಯಲ್ಪವಾಗಿರ್ತಕ್ಕಂಥ ತನ್ನ ಸ್ವಾತಂತ್ರ್ಯ ಗುಣವನ್ನು ಜೀವರಲ್ಲಿ ಪ್ರವೇಶ ಮಾಡಿರೋ ಕಾರಣದಿಂದನೇ ಸಾತ್ವಿಕ ಅಸಾತ್ವಿಕ ಜೀವರಲ್ಲಿ ಸುಖ ದುಃಖಗಳೆಲ್ಲ ಅಭಿವ್ಯಕ್ತಿಯಾಗತ್ತೆ ಅದೇ ರೀತಿಯಾಗಿ ಶ್ವಾಸ ಭೋಜನ ದಾನ ಶಯನ ಎಲ್ಲ ಕಾರ್ಯಗಳು ಅದೇ ರೀತಿಯಾಗಿ ಅವಸ್ಥಾತ್ರಯಗಳು ಸ್ವಪ್ನದ ಅವಸ್ ಸ್ವಪ್ನಾವಸ್ಥೆ ಜಾಗ್ರದ ಅವಸ್ಥೆ ಸುಶುಪ್ತಿಯವಸ್ಥೆ ಕೂಡ ಚೇತನನೆಗೆ ಉಂಟಾಗೋದು ಪರಮಾತ್ಮನ ದೇಶ ಸ್ವಾತಂತ್ರ್ಯ ಗುಣ ಪ್ರವೇಶದಿಂದ ಮಾತ್ರ ಅನ್ನೋ ವಿಚಾರವನ್ನು ಹೇಳ್ತಾರೆ ಇದುವರೆಗೆ ಹಿಂದೆ ಎರಡು ಸಂದಿಗಳು ಈ ಸಂಧಿಯಲ್ಲಿ ನಾನಾ ಪ್ರಕಾರ ಅಂತರಗಳಿಂದ ಪರಮಾತ್ಮ ತನ್ನ ಸ್ವತಂತ್ರ ಅಂಶವನ್ನು ಜೀವರಲ್ಲಿ ಇಡ್ತಾನೆ ಅಂತ ತಿಳಿಸಿದರು ಕಾರುಣಿಕ ಹರಿ ತನ್ನೊಳಿಪ ಅಪಾರ ಸ್ವಾತಂತ್ರ್ಯ ಗುಣದಿ ಅಲ್ಲಿ ಹೇಳಿದರು ಸತ್ಯ ವಿಕ್ರಮ ಪುಣ್ಯ ಪಾಪ ಜೀವರಿಗೆ ಕೊಡಲು ಈ ರೀತಿಯಾಗಿ ಅಲ್ಲಿ ಹೇಳಿದರು ವಾಸುದೇವ ಸ್ವತಂತ್ರವ ಪ್ರವೇಶಗೈಸಿ ಅಂತ ಅಲ್ಲಿ ಹೇಳಿದರು ಹೀಗೆ ಮತ್ತೆ ಹೇಳ್ತೀಯಾರಲ್ಲ ಇದು ಪುನರುಕ್ತಿ ಆಗತ್ತಾ ಅಂತ ಕೇಳಿದ್ರೆ ಪುನರುಕ್ತಿಯಲ್ಲ ಅವರು ಬೇರೆ ಬೇರೆ ವಿವಕ್ಷಗಳಿಂದ ಹೇಳಿದ್ದನ್ನೇ ಹೇಳಿ ಜೀವರಿಗೆ ತೇನವಿನ ತೃಣಮಪಿ ನಚಲತಿ ಅನ್ನೋ ತತ್ವಪ್ರಮೇಯವನ್ನು ಅವಶ್ಯವಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಲೇಷ ಸ್ವಾತಂತ್ರ್ಯ ಅಂದರೆ ಕಿಂಚಿತ್ ಸ್ವಾತಂತ್ರ್ಯವನ್ನು ಅನಂತ ಜೀವರಲ್ಲಿ ಪರಮಾತ್ಮ ಹೇಗೆ ಪ್ರವೇಶ ಮಾಡಿಸ್ತಾನೆ ಅನ್ನೋದಲ್ಲ ಅಚಿಂತ್ಯದ್ಭುತ ಶಕ್ತಿಯಿಂದ ಅನಂತವು ಲೇಷ ಆಗತ್ತೆ ಲೇಷ ಅನಂತ ಆಗತ್ತೆ ಅಣೋರಣೀಯ ಮಹತೋ ಮಹೀಯ ಅನ್ ಅಂತ ಉಪನಿಷತ್ತು ಭಗವಂತನನ್ನು ಕೊಂಡಾಡ್ತಾ ಇದೆ ಈ ಅಣುತ್ವ ಮತ್ತು ಮಹತ್ವ ಎರಡೂ ಕೂಡ ಪರಸ್ಪರ ವಿರುದ್ಧ ಧರ್ಮಗಳಾಗಿದ್ದರೂ ಕೂಡ ಭಗವಂತನ ಅಚಿತ್ಯದ್ಭುತ ಶಕ್ತಿಯಿಂದ ಎರಡೂ ಕೂಡ ಇಲ್ಲಿ ಕೂಡತ್ತೆ ಅನಾದಿ ಕಾಲದಿಂದ ಜೀವರಲ್ಲಿ ಇದ್ದೇ ಇದ್ದಾನೆ ಭಗವಂತ ಅವನಿಲ್ಲದೆ ಆ ಜೀವನಿಗೆ ಅಸ್ತಿತ್ವ ಅನ್ನೋದೇ ಇಲ್ಲ ಆದರೂ ಕೂಡ ಪ್ರವೇಶಗೈಸಿದ ಅಂತ ಹೇಳಿದ್ದು ಅಲ್ಲಿ ಅಭಿವ್ಯಕ್ತಿಗೊಳಿಸ್ದ ಅಂತ ಅವ್ಯಕ್ತವಾಗಿದ್ದಿದ್ದನ್ನು ಕ್ರಿಯಾರೂಪವಾಗಿ ಅಭಿವ್ಯಕ್ತಿ ಮಾಡಿದ ಅಂತ ಹೇಳಲಿಕ್ಕಾಗಿ ಈ ರೀತಿಯಾಗಿ ಪ್ರವೇಶಗೈಿಸಿದ ಅಂತ ಹೇಳಿರೋದು ಜೀವರ ಸ್ವಾತಂತ್ರ್ಯ ಗುಣದಲ್ಲಿ ಭಗವಂತ ತನ್ನ ಸ್ವಾತಂತ್ರ್ಯ ಗುಣವನ್ನು ವ್ಯಕ್ತ ಮಾಡಿದ್ರಿಂದ ಭೂತಾವೇಶದಂತೆ ಆಯಿತು ನಾನಾ ವಿಚಿತ್ರ ಪ್ರವೃತ್ತಿಗಳು ಜೀವನದಲ್ಲಿ ಉಂಟಾಗೋದಕ್ಕೆ ಕಾರಣವಾಯಿತು ಅಂತ ತಿಳಿಸ್ತಾರೆ ಹೀಗೆ ಪ್ರವೇಶ ಮಾಡಿಸಿದ್ರಿಂದ ಜೀವರಲ್ಲಿ ತ್ರಿವಿಧ ಜೀವರಾಶಿಗಳಲ್ಲಿ ಗುಣ ತೋರುವು ಸತ್ವ ಅಸತ್ವ ಜೀವರುಳು ಗುಣ ದೋಷ ಎರಡೂ ಪರಸ್ಪರ ಒಂದಕ್ಕೊಂದು ವಿರೋಧ ಗುಣ ಅಂದರೆ ಮೋಕ್ಷ ಸಾಧನ ಆಗುವಂಥ ಕರ್ಮಗಳು ದೋಷ ಅಂದರೆ ತಮಸ್ಸಾಧನ ಆಗುವ ಕರ್ಮಗಳು ಗುಣ ದೋಷ ಮಿಶ್ರಣ ಅಂದರೆ ಸ್ವರ್ಗ ನರಕ ಸ್ವರ್ಗ ನರಕ ಎರಡು ಹೀಗೆ ಮೂರಕ್ಕೂ ಕೂಡ ಸಾಧನ ಅನ್ನೋದಾಗ್ತಾ ಇದೆ ಇದೇ ರೀತಿಯಾಗಿ ಸತ್ವ ಅಸತ್ವ ಜೀವರು ಅಂತ ಹೇಳಿದರೆ ಸತ್ವ ಜೀವರು ಅಸತ್ವ ಜೀವರು ಸತ್ವ ಸತ್ವ ಅಂದರೆ ಮಿಶ್ರ ಜೀವರು ಅಂಥೇಳಿ ಈ ರೀತಿಯಾಗಿ ಮೂರೂ ವಿಧ ಜೀವರೊಳಗೆ ಪರಮಾತ್ಮ ಪ್ರವೇಶಗಿಸಿದ ಕಾರಣದೇ ಅಭಿವ್ಯಕ್ತಿ ಆಗ್ತಾಯಿದೆ ಅಂದರೆ ಅವ್ಯಕ್ತವಾಗಿದ್ದ ಅಭಿವ್ಯಕ್ತಿ ಹೊರತು ಇದುವರೆಗೆ ಇಲ್ಲದೇ ಇದ್ದಿದ್ದನ್ನು ಹೊಸದಾಗಿ ಭಗವಂತ ಪ್ರವೇಶ ಮಾಡಿ ವ್ಯಕ್ತ ಮಾಡದ ಅಂತ ಅರ್ಥ ಅಲ್ಲ ಗುಣದೋಷಗಳು ತೋರುವುವು ಅಂದರೆ ಗುಣವಾಗಿ ದೋಷವಾಗಿ ಗುಣದೋಷ ಮಿಶ್ರವಾಗಿ ಆ ಜೀವರಲ್ಲಿ ಕರ್ಮಗಳು ಅಭಿವ್ಯಕ್ತಿ ಆಗುತ್ತೆ ಅದು ಶ್ವಾಸಕರ್ಮ ಇರ್ಬೋದು ಭೋಜನ ದಾನ ಶಯನ ಹೀಗೆ ಅನಂತ ಕರ್ಮಗಳು ಪ್ರತಿನಿತ್ಯ ನಡೆಯೋದು ಕೂಡ ಭಗವಂತನ ಪ್ರವೇಶದ ಕಾರಣ ಅಥವಾ ಅವನ ಅಭಿವ್ಯಕ್ತಿ ಮಾಡಿದ್ದರ ಕಾರಣವೇ ಹೊರತು ಸ್ವತಂತ್ರತ್ವೇನ ಅಲ್ಲ ಸಾತ್ವಿಕ ಜೀವರಲ್ಲಿ ಸ್ವರೂಪಸತ್ವ ಇರುವಂತಹ ಸಾತ್ವಿಕ ಜೀವನಲ್ಲಿ ಈ ಶ್ವಾಸ ಭೋಜನಾದಿ ಕರ್ಮಗಳು ಗುಣವಾಗಿ ಮೋಕ್ಷ ಸಾಧನೆ ಆಗುತ್ತೆ ಈ ಶ್ವಾಸ ಜಪ ಅದೇ ಒಂದು ಯಜ್ಞ ಅಂಥೇಳಿ ಇದನ್ನು ವಾಯುದೇವರು ಅನಂತ ಜೀವರಾಶಿಗಳಲ್ಲಿ ನಿಂತು ನಿತ್ಯದಲ್ಲಿ ಅಂದರೆ ಜಾಗ್ರತಾವಸ್ಥೆ ಸುಷುಪ್ತಿಯವಸ್ಥೆ ಮೋಕ್ಷ ಪ್ರಳಯ ಕಾಲ ಹೀಗೆ ಸದಾಕಾಲ ಮಾಡುವವರು ಮಾಡಿ ಮಾಡಿಸ್ತಾರೆ ಬಿಂಬರೆನಿ ಪರ ಸೋತ್ತಮರು ಪ್ರತಿಬಿಂಬರೆನಿಪರ ಅಂತ ಹೇಳಿದಂಗೆ ವಾಯುದೇವರು ಬಿಂಬರೂಪದಿಂದ ನಮ್ಮಲ್ಲಿ ನಿಂತು ಶ್ವಾಸೋಚ್ವಾಸ ಈ ಜಪ ಕಾರ್ಯವನ್ನು ಒಂದು ಯಜ್ಞ ಅಂತ ಮಾಡ್ತಾರೆ ಹಂಸ ಸೋ ಹಂಸ ಹಂಸ ಸೋಹಂ ಸ್ವಾಹ ಅಂತ ಷಡಕ್ಷರ ಮಂತ್ರ ಅಯಾ ಜೀವರಲ್ಲಿ ಆ ಜೀವರ ಯೋಗ್ಯತೆಗೆ ಅನುಗುಣವಾಗಿಯೇ ಉಪಾಸನೆಯನ್ನು ಮಾಡುತ್ತಾರೆ ಅಂತ ಸಾತ್ವಿಕರಲ್ಲಿ ಹಂಸ ನಾಮಕ ಪರಮಾತ್ಮನ ಪ್ರತಿಬಿಂಬನ ಅನ್ನುವಂಥ ಉಪಾಸನೆ ತಾಮಸರಲ್ಲಿ ಸೋಹಂ ಅಂದರೆ ಅವನೇ ನಾನು ಅಂತ ಹೀಗೆ ರಾಜಸರಲ್ಲಿ ಮಿಶ್ರ ಹೀಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡುದು. ಅದರಿಂದ ಅದು ಒಂದು ಯಜ್ಞ ಈ ಭೋಜನ ಅದು ಒಂದು ವೈಶ್ವಾನರ ಯಜ್ಞಾನೋ ಅನುಸಂಧಾನ ದಾನ ಅದು ಮತ್ತೆ ಮತ್ತು ರಾಜಸ ತಾಮಸ ಅಂತ ದಾನಗಳು ತ್ರಿವಿಧ ಹೀಗೆ ಅವರಿಗೆ ಚಿಂತನೆಯನ್ನು ಕೊಟ್ಟು ಆ ಮೋಕ್ಷ ಸಾಧನ ಆಗುವಂತೆ ಮಾಡಿಸ್ತಾರೆ ಯಾಕೆ ಅವುಗಳನ್ನು ಸಾತ್ವಿಕರು ಭಗವಂತನಿಗೆ ನಂದೇರಿದೋ ಸ್ವಾಮಿ ನಿಂದೇ ಇದೆಲ್ಲವೂ ಅಂತ ಅರ್ಪಣೆಯನ್ನು ಮಾಡ್ತಾರೆ ಅದೇ ಸ್ವರೂಪದಲ್ಲೇ ತಾಮಸರಾಗಿರ್ತಕ್ಕಂಥ ಈ ಜೀವರು ಈ ಶ್ವಾಸ ಭೋಜನ ದಾನಾದಿ ಎಲ್ಲ ಕರ್ಮಗಳು ಮೋಕ್ಷ ವಿರೋಧಿಯಾಗೆ ತಮಸ್ಸಾಧನವಾಗಿಯೇ ಚಿಂತನೆಯನ್ನು ಮಾಡ್ತಾರೆ ಅದರಿಂದ ಅವರಿಗೆ ಅದೇ ರೀತಿಯಾಗಿರ್ತಕ್ಕಂಥ ಫಲ ಅನ್ನೋದು ಬರುತ್ತೆ ಸಾತ್ವಿಕರಿಗೆ ಅನಿಷ್ಟ ನಿವೃತ್ತಿದ್ವಾರ ಇಷ್ಟಪ್ರಾಪ್ತಿಯಾಗ್ತಾ ಇದೆ ಯಾಕೆಂದರೆ ಕರ್ಮಾಧ್ಯಕ್ಷನಾದ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಇಂಥ ಉತ್ಕೃಷ್ಟ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಇದು ಭಗವಂತನಿಗೆ ಸಮರ್ಪಣೆ ಅಂತ ಚಿಂತನೆಯನ್ನು ಮಾಡ್ತಾ ತಾಮಸರಾದರೆ ಈ ಕರ್ಮಗಳೆಲ್ಲ ನಾನೇ ಮಾಡಿದ್ದು ನಾನೇ ಫಲಭೋಗ್ತೃತಿ ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅದರಿಂದ ತಮಸ್ಸಿಗೆ ಸಾಧನನೇ ಆಗ್ತಾಯಿದೆ ಯಾಕಂದರೆ ಸ್ವತಂತ್ರವಾಗಿ ಮಾಡಿದ್ದು ಇದರಲ್ಲಿ ಭಗವಂತನಿಗಾಗಲಿ ತತ್ವಾಭಿಮಾನಿ ದೇವತೆಗಳಿಗಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆ ಇಲ್ಲ ಅಂತ ಈ ತಾಮಸ ಜೀವರು ದುರಭಿಮಾನದಿಂದ ಮಿಥ್ಯಾಜ್ಞಾನದಿಂದ ತಿಳ್ಕೊತಾರದ್ರಿಂದ ಅದು ದೋಷ ಆಗಿಯೇ ಅಭಿವ್ಯಕ್ತಿ ಆಗತ್ತೆ ಇನ್ನು ಸತ್ವ ಅಸತ್ವ ಜೀವರು ಅಂದರೆ ರಾಜಸರು ನಿತ್ಯ ಸಂಸಾರಿಗಳು ಇವರಲ್ಲಿ ಈ ಶ್ವಾಸ ಭೋಜನ ದಾನಾದಿ ಎಲ್ಲ ಕರ್ಮಗಳು ಕೂಡ ಭಗವಂತನಲ್ಲಿ ಹೆಚ್ಚು ಭಕ್ತಿ ಮಾಡದೇ ಇರುವುದರಿಂದ ಮೋಕ್ಷ ಸಾಧನವೂ ಅಲ್ಲ ತಾಮಸರಂತೆ ಹೆಚ್ಚು ದ್ವೇಷ ಮಾಡದೇ ಇರೋದರಿಂದ ಕರ್ಮ ಸಾಧನವೂ ಅಥವಾ ತಮ್ಮ ಸಾಧನವೂ ಅಲ್ಲ ನಿತ್ಯ ಸಂಸಾರಕ್ಕೆ ಮತ್ತೆ ಕಾರಣ ಆಗ್ತಾ ಇದೆ ಆಮ್ರಡಿ ದೇವಿ ಹೇಳ್ತಾಳೆ ನಾನು ಕೊಡ್ತಕ್ಕಂಥ ಅನ್ನವನ್ನು ಮೂರೂ ರೀತಿಯಾಗಿರ್ತಕ್ಕಂಥ ಜೀವರು ಉಣ್ತಾರೆ ಮಯ ಸೋ ಅನ್ನ ಮತ್ತಿ ಯೋ ವಿಶ್ಯತಿ ಯ ಪ್ರಾಣಿತಿ ಯಂ ಅಂತ ಆ ಮೂರು ಬಗೆಯ ಭೋಜನ ಕರ್ಮ ಮೂರು ಫಲಗಳಿಗೆ ಸಾಧನ ಆಗತ್ತೆ ಯೋ ವಿಪಶ್ಯತಿ ನಾನು ಹೇಳೋದನ್ನು ಅಂದ್ರೆ ಶಾಸ್ತ್ರದಲ್ಲಿ ಹೇಳೋದನ್ನು ವಿ ಅಂದರೆ ವಿಪರೀತವಾಗಿ ಪಶ್ಯತಿ ತಿಳ್ಕೊತಾನೆ ಯಾರು ತಾಮಸನಾಗಿರ್ತಕ್ಕಂಥ ಜೀವ ಯಹ ಪ್ರಾಣಿತಿ ಏನೋ ತಿಳಿಯದೆ ಉಂಡು ಉಸಿರಾಡ್ತಾನೆ ಅವನು ಸತ್ವ ಸತ್ವ ಜೀವ ಅಂದರೆ ರಾಜಸ ಅದರಿಂದ ಜನನ ಮರಣರೂಪವಾದ ಸಂಸಾರದಲ್ಲಿ ಬಂದು ಬೆಳಿತಾನೆ ಯಂ ಶುಣೋತ್ಯುಕ್ತಂ ಸರಿಯಾಗೇ ಕೇಳ್ಕೊಂಡು ನಿಶ್ಚಯವಾಗಿ ತಿಳ್ಕೊತಾನೆ ಸಾತ್ವಿಕನಾದ ಜೀವ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂದರೆ ವೀರೋಚನ ಮತ್ತು ಇಂದ್ರ ಒಂದೇ ಉಪದೇಶವನ್ನು ಬೇರೆ ಬೇರೆಯವರು ಬೇರೆ ಬೇರೆಯಾಗಿ ತಿಳ್ಕೊತಾರೆ ಉಪದೇಶ ಮಾಡಿದವರು ಒಂದೇ ಕೇಳಿದವರು ಇವರಿಬ್ರು ಅವರವರು ಅವ್ರವ್ರಿಗೆ ಮನಸ್ಸಿಗೆ ಬಂದಂಗೆ ಅರ್ಥ ಮಾಡಿಕೊಂಡ್ರು ಅವರವರ ಗತಿಯನ್ನು ಅವ್ರು ಹೊಂದಿದ್ರು ಅಂತ ಪುರಾಣಗಳು ವರ್ಣನೆ ಮಾಡ್ತಾ ಇದೆ ಹೀಗೆ ಪರಮಾತ್ಮನೇ ಅವರಲ್ಲಿ ಸುಪ್ತವಾಗಿರ್ತಕ್ಕಂಥ ಕರ್ಮಗಳ ಅವರ ಸ್ವರೂಪಭೂತವಾದ ಕರ್ಮಗಳ ಅಭಿವ್ಯಕ್ತಿಯನ್ನು ಮಾಡಿಕೊಡ್ತಾನೆ ಭಗವಂತ ತಾನು ಅವರಲ್ಲಿ ಸುಪ್ತವಾಗಿರ ಕರ್ಮಗಳ ಅಭಿವ್ಯಕ್ತಿಗಾಗಿ ದೇಶ ಸ್ವಾತಂತ್ರ್ಯ ಪ್ರವೇಶ ಪ್ರವೇಶಗೈಸಿದ ಅಂದರೆ ಇದುವರೆಗೆ ಇಲ್ಲದೇ ಇದ್ದಿದ್ದಲ್ಲ ಅವರೊಳಗೆ ಸುಪ್ತವಾಗಿ ಇರುವಂತಹ ಅವರ ಅನಾದಿ ಯೋಗ್ಯತೆ ಏನಿತ್ತಲ್ಲ ಅದನ್ನು ತಾನು ಪ್ರವೇಶ ಮಾಡಿದ ಅನ್ನೋ ನಿಮಿತ್ತ ಮಾಡಿ ಅಭಿವ್ಯಕ್ತಿ ಮಾಡಿಕೊಟ್ಟು ಅವರ ಸಾಧನೆಯನ್ನು ಮಾಡಿಸಿ ಸಾತ್ವಿಕರಿಗೆ ಮೋಕ್ಷವನ್ನು ತಾಮಸರಿಗೆ ಅಂದಂತಮಸ್ಸನ್ನು ರಾಜಸರಿಗೆ ಜನನ ಮರಣರೂಪವಾದ ನಿತ್ಯ ಸಂಸಾರವನ್ನು ಹೊಂದಿಸ್ದ ಆ ಕಾರಣಕ್ಕಾಗಿ ಪರಮಾತ್ಮ ಸ್ವಾತಂತ್ರ್ಯ ಗುಣದ ಪ್ರವೇಶ ಮಾಡ್ದ ಅಂತ ಇಷ್ಟೇ ಅರ್ಥ